ಮತ್ಸ್ಯ ಕರೂಪ ಮತ್ಸ್ಯ ರೂಪವನ್ನು ಧಾರಣ ಮಾಡಿದವನೇ ಮತ್ಸ್ಯ ಮತ್ಸ್ಯರೂಪವನ್ನು ಧಾರಣ ಮಾಡಿದವನೇ ಕರೂಪ ಮತ್ಸಾವತಾರ ಆದ ಮಾತ್ರಕ್ಕೆ ನಿನಗಿನ ದುಃಖ ಇಲ್ಲ ಸುಖರೂಪಿಯಾದವನೇ ಲಯೋಧ ವಿಹಾರಿನ್ ಪ್ರಲಯ ಕಾಲದ ನೀರಿನಲ್ಲಿ ವಿಹಾರ ಮಾಡುವವನೇ ದೈನಂದಿನ ಪ್ರಲಯ ವೇದ ವಿನೇತ್ರ ವೇದಗಳಿಗೆ ನಿಯಾಮಕನೇ ಚತುರ್ಮುಖಿಂದ ವಂದ್ಯನೇ